ಯಕ್ಷರ ನಾಮ ಗಿರೇರಿ ತಂದೃಣಾಂ ಸೃತ್ ಪ್ರಸಂಗಾತ್ ಅಗಮಾಶು ಹಂತಿಯತ್ ಜಗದ್ಗುರುಂ ದೇವ ದೇವಮಲಂಗ್ಯ ಶಾಸನಂ ಭವಹೋ ಏಷ್ಟಿ ಶಿವಂ ಶಿವೇತರ ಇದು ದಕ್ಷ ಬ್ರಹ್ಮನನ್ನು ಕುರಿತು ಉಹರ್ಷಿಗಳು ಆಡಿದ ಮಾತು ಜಗದೀಶ್ವರರಾದ ಶಿವನನ್ನು ಆ ಶಿವನಾದ ನೀನು ದ್ವೇಷಿಸಿದೆಯಲ್ಲ ಈ ಶ್ಲೋಕವನ್ನು ಕೇಳಿದಾಗ ಶಾಸ್ತ್ರಿಗಳವರು ಅದನ್ನು ಮತ್ತೊಂದು ಬಾರಿ ಹೇಳಬೇಕೆಂದು ಆ ವಿದ್ವಾಂಸರಲ್ಲಿ ಭಿನಯಿಸಿದರು ಅವರು ಎರಡನೇ ಸಾರಿ ಹೇಳಿದರು ಅದರ ಮೇಲೆ ಶಾಸ್ತ್ರಿಗಳ ಪ್ರಶ್ನೆ ಶ್ಲೋಕದ ಉತ್ತರಾರ್ಧ ಶ್ಲೋಕದ ಉತ್ತರಾರ್ಧದಲ್ಲಿ ಶಿವಂ ಎಂದಿದೆ ಪೂರ್ವಾರ್ಧದಲ್ಲಿ ಎನ್ನಾಮ ಎಂದಿದೆ ಈ ಎರಡಕ್ಕೂ ಹೇಗೆ ಅನ್ವಯ ವಿದ್ವಾಂಸರು ಏನೋ ಉತ್ತರ ಹೇಳಿದರು ಅದು ಪ್ರಾಚೀನ ಪ್ರಯೋಗ ಅದನ್ನು ಹೆಚ್ಚು ಚರ್ಚಿಸಬಾರದು ಅನನ್ವಿತವಾದದ್ದಕ್ಕೆ ಪ್ರಾಚೀನವೆಂದು ಮನ್ನಣೆ ಕೊಡುವುದೇಕಾರ ಶಾಸ್ತ್ರಿಗಳ ತೀರ್ಥರೂಪರು ಈ ಚರ್ಚೆಯನ್ನು ಕೇಳುತ್ತಿದ್ದರು ಮಗನು ಆಡಿದ ಕಡೆಯ ಮಾತಿನಿಂದ ಅವರಿಗೆ ತುಂಬಾ ಕೋಪ ಬಂತು ಅವರ ಮಗನ್ ಅವರ ಮಗನನ್ನು ಚೇ ನಿನಗೆ ಅಹಂಕಾರ ಬಂದಿದೆ ಆ ಚಿನ್ನದ ತುಂಡು ಬಂದಿತೆಂದು ನೀನು ಮೈಮರೆತು ವಿದ್ವಾಂಸರನ್ನು ಗೌರವ ಮಾಡುತ್ತೀಯ ಅವರೆಷ್ಟು ದೊಡ್ಡವರು ಎಂತ ಪಂಡಿತರು ನಿನಗೆ ಕೊಬ್ಬು ಎಂದು ಬೈದರಂತೆ ಶಾಸ್ತಿಗಳು ನನಗೆ ಇದನ್ನು ಹೇಳಿ ನೋಡಿ ಸರ್ ನಾನು ಆ ಹೊತ್ತು ಪ್ರತಿಜ್ಞೆ ಮಾಡಿಬಿಟ್ಟೆ ಬರ ವ್ಯಾಕರಣವನ್ನು ತಿದ್ದುವುದಕ್ಕೆ ಹೋಗುವುದಿಲ್ಲ ಪೂರ್ವಿಕರಿಗೆ ಬಹುಕೋಪ ಸರ್ ಬಹುಕೋಪ ನಾನು ಒಂದು ಕ್ಷಣ ಸುಮ್ಮನಿದ್ದು ಹೇಳಿದೆ ನಿಮ್ಮ ಒಳ್ಳೆಯ ಪ್ರತಿಜ್ಞೆಯ ಫಲ ಗಾಂಧಿಯವರ ಪಾಲಿಗೆ ದೊರೆಯದೇ ಹೋಯಿತು ಮೊನ್ನೆ ಅವರು ಬರೆದಿದ್ದ ಇಂಗ್ಲಿಷ್ ಲೇಖನದ ವ್ಯಾಕರಣ ದೋಷಗಳನ್ನೆಲ್ಲ ನೀವು ತಿದ್ದಿದ್ದನ್ನು ಅವರು ಯಂಗ್ ಇಂಡಿಯಾ ಪತ್ರಿಕೆಯಲ್ಲಿ ಪ್ರಕ ಪ್ರಕಟಿಸಿದ್ದರಲ್ಲ ಏನು ಮಾಡುವುದು ಸರ್ ಬಹು ವರ್ಷ ಸ್ಕೂಲ್ ಮೇಸ್ಟರ್ ವ್ಯಾಕರಣ ತಿದ್ದಿದ್ದ ಅಭ್ಯಾಸ ಸುಲಭವಾಗಿ ಬಿಟ್ಟು ಹೋಗುತ್ತದೆಯೇ ಎಲ್ಲರೂ ನಕ್ಕೆವು ಇದಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ಪ್ರಸಂಗ ಸತ್ಯಮೂರ್ತಿ ಮದ್ರಾಸಿನ ಪ್ರಸಿದ್ಧ ಕಾಂಗ್ರೆಸ್ ವಾಗ್ಮಿ ಸತ್ಯಮೂರ್ತಿಯವರು ಬೆಂಗಳೂರಿನಲ್ಲಿ ಭಾಷಣ ಮಾಡುವುದಕ್ಕಾಗಿ ಮಾಡುವುದಾಗಿ ಪತ್ರಿಕೆಗಳಲ್ಲಿ ವರ್ತಮಾನ ಬಂದಿತ್ತು ಗೊತ್ತಾದ ದಿನ ಶಾಸ್ತ್ರಿಗಳು ತಾವು ಆ ಉಪನ್ಯಾಸ ಕೇಳಲು ಉದ್ದೇಶಿಸಿ ನನ್ನನ್ನು ಕರೆದರು ನಾನು ಮೋದಲಿಸಿದೆ. ನೀವು ಹೋಗಬೇಕೇ ಅದನ್ನು ಕೇಳುವುದಕ್ಕೆ ಹೋಗಬೇಡವೇ ಆತ ಬಹು ಚೆನ್ನಾಗಿ ಮಾತನಾಡುತ್ತಾನೆ ನೀವು ಹೋಗಿ ಉಪನ್ಯಾಸ ಕೇಳಿ ಆಮೇಲೆ ಆತನ ವ್ಯಾಕರಣಕ್ಕಾಗಿ ದುಃಖ ಇಲ್ಲ ಸಾರ್ ಹೋಗಬೇಕು ಹೋಗದೆ ಉಂಟೆ ಸತ್ಯಮೂರ್ತಿ ಬುದ್ಧಿವಂತ ಒಳ್ಳೆ ಚತುರ ಉಪನ್ಯಾಸಕ್ಕೆ ಸಂಬಂಧಪಟ್ಟ ವಿಷಯವನ್ನು ಚೆನ್ನಾಗಿ ವ್ಯಾಸಂಗ ಮಾಡಿ ಬರುತ್ತಾನೆ ಎಷ್ಟೋ ಹೊಸ ಪಾಯಿಂಟುಗಳನ್ನು ಎತ್ತಾನೆ ಆತನ ಅಭಿಪ್ರಾಯಗಳನ್ನು ನಾವು ಒಪ್ಪಬೇಕಾದದ್ದಿಲ್ಲ ಆದರೆ ಆತನ ವಾದ ಸರಣಿಯನ್ನು ಮೆಚ್ಚಿಕೊಳ್ಳಬಹುದಲ್ಲ ಆತನ ಎತ್ತುವ ಪಾಯಿಂಟುಗಳನ್ನು ಗ್ರಹಿಸಬಹುದಲ್ಲ ಬನ್ನಿ ಹೋಗೋಣ ಹೋಗಿ ಉಪನ್ಯಾಸ ಕೇಳಿದೆವು ಆ ಜನಸ್ತೋಮದ ಅಂಚಿನಲ್ಲಿ ನಿಂತಿದೆವು ಉಪನ್ಯಾಸ ಕೇಳಿ ಹಿಂದಕ್ಕೆ ಬರುವಾಗ ವ್ಯಾಖ್ಯಾನ ನಡೆಯಿತು ತವಿಡಿದಲ್ಲಿ ಅಂದ ಫೆಲ್ಲರ್ ಪಾರಂಗೋ ಸರ್ ನಲ್ಲ ಪಾರ್ಮೆಂಟರಿ ಮ್ಯಾನರ್ ಅವನನ್ನು ನೋಡಿ ಸರ್ ಒಳ್ಳೆಯ ಸಭೆಯ ದಕ್ಕ ಶೈಲಿ ವೀರ್ಯವತ್ತಾದ ಮಾತುಗಳು ಬಹು ಗಂಭೀರವಾದ ಮಾತು ಆದರೆ ಆತನಿಗೆ ನಾನು ಎಷ್ಟೋ ಸಾರಿ ಹೇಳಿದ್ದೇನೆ ನಿನ್ನ ಪ್ರಿಪೊಸಿಷನ್ಗಳನ್ನು ಜಾಗರೂಕತೆಯಿಂದ ನೋಡಿಕೊ ಎಂದು ಪ್ರಿ ಪೊಸಿಷನ್ ಎಂದರೆ ಪ್ರತ್ಯಯ ಸಮಾನವಾದ ಮಾತೆಂದಿಟ್ಟುಕೊಳ್ಳಬಹುದು ಗೆಟ್ ಆನ್ ಎಂಬುದರಲ್ಲಿರುವ ಆನ್ ಎಂಬುದು ಪ್ರಿಪೊಸಿಷನ್ ಮಾತಿನ ಸೊಗಸು ಹೀಗೆ ಪ್ರಾರಂಭ ಮಾಡಿ ಆ ದಿನದ ಭಾಷಣದಲ್ಲಿದ್ದ ಎರಡು ಮೂರು ತಪ್ಪುಗಳನ್ನು ಎತ್ತಿ ತೋರಿಸಿದರು ಅವರಿಗೆ ಇಂಗ್ಲಿಷ್ನಲ್ಲಿ ಒಂದು ಸಣ್ಣ ಶಬ್ದ ಅಪಪ್ರಯೋಗವಾದದ್ದನ್ನು ನೋಡಿದರೂ ಮೈಮೇಲೇ ಪೆಟ್ಟು ಬಿದ್ದಂತೆ ನೋವಾಗುತ್ತಿತ್ತು ಇಂಗ್ಲಿಷ್ ಮಾತಿನ ಉಚ್ಚಾರಣೆಯ ವಿಷಯದಲ್ಲಿಯೂ ಹಾಗೆ ಇಂಗ್ಲಿಷ್ ಭಾಷೆಯಲ್ಲಿ ಒಂದೊಂದು ಪದಕ್ಕೂ ಅದರಲ್ಲಿ ಎರಡು ಮೂರು ಮಾತ್ರೆಗಳಿದ್ದರೆ ಅದರ ಪೈಕಿ ಒಂದು ಮಾತ್ರೆಯ ಮೇಲೆ ಸ್ವರ ಸ್ವರಬಾರವಿರುತ್ತದೆ ಇದಕ್ಕೆ ಆಕ್ಸೆಂಟ್ ಎಂದು ಈ ಆಕ್ಸೆಂಟ್ ಅನ್ನು ಗಮನವಿರಿಸಿ ಮನಿಸುತ್ತಿದ್ದರು ಲಂಡನ್ ಪಟ್ಟಣದ ಪೌರಸಭೆಯು ಶಾಸ್ತ್ರಿಗಳವರನ್ನು ಒಂದು ಬಾರಿ ಗೌರವಿಸಿತು ಅದು ಬಹಳ ದೊಡ್ಡ ಸಭೆ ಪ್ರಮುಖರು ಗಣ್ಯರೂ ಆದ ಮಹಿಳೆಯರು ಮಹನೀಯರು ಆ ತೆರೆದಿದ್ದರು ಪೌರಾಧ್ಯಕ್ಷನು ಶಾಸ್ತ್ರಿಗಳನ್ನು ಪ್ರಶಂಸಿಸಿ ಭಾಷಣ ಮಾಡಿದ ಶಾಸ್ತ್ರಿಗಳು ಪ್ರತ್ಯುತ್ತರ ಹೇಳಿದರು ಈ ಪ್ರತ್ಯುತ್ತರ ಭಾಷಣ ಮುಗಿದ ಕೂಡಲೇ ಆಗ ಸಭೆಯಲ್ಲಿದ್ದ ಲಾರ್ಡ್ ಸೈಮನ್ ಮಹಾಶಯನು ಮಹಾಶಯನು ತನ್ನ ಸೆಕ್ರೆಟರಿಯ ಕಡೆ ತಿರುಗಿ ಹೇಳಿದನಂತೆ ಮಿಸ್ಟರ್ ಬಾಕ್ ನಮ್ಮ ಭಾಷೆ ಎಷ್ಟು ಸೊಗಸಾದದ್ದೆಂದು ಇದುವರೆಗೆ ತಿಳಿದಿರಲಿಲ್ಲ ಎಷ್ಟು ಸುಂದರವಾಗಿತ್ತು ಇದನ್ನು ಬಾಕ್ ಮಹಾಶಯನೇ ನನ್ನೊಡನೆ ಹೇಳಿದ ಕಾವ್ಯವಾಚನ ಶಾಸ್ತ್ರಿಗಳವರು ಅವರು ಬೆಂಗಳೂರು ಸ್ನೇಹಿತರು ಒಂದು ಸಂಜೆ ಎಸ್ ಜಿ ಶಾಸ್ತ್ರಿಗಳವರ ಮನೆಯಲ್ಲಿ ಸೇರಿದೆವು ಆಗ ಇಂಗ್ಲಿಷ್ ಸಾಹಿತ್ಯ ಬೋಧನೆಯ ವಿಷಯ ಮಾತಿಗೆ ಬಂತು ಹಾಗೆ ಮಾತು ಬೆಳೆದ ಬೆಳೆದು ಕಾವ್ಯದ ಕಡೆ ತಿರುಗಿತು ಆಗ ಅಲ್ಲಿದ್ದ ವರ್ಷವರ್ತ್ ಕವಿಯ ಕಾವ್ಯ ಗ್ರಂಥದ ಕಡೆಗೆ ಗಮನ ಹೋಗಿ ಶಾಸ್ತ್ರಿಗಳು ಆ ಗ್ರಂಥದಿಂದ ಎರಡು ಮೂರು ಸಣ್ಣ ಸಣ್ಣ ಕಾವ್ಯಗಳನ್ನು ಓದಿದ್ದು ನನ್ನ ಜ್ಞಾಪಕದಲ್ಲಿ ನಿಂತಿದೆ ಅವರ ಅಕ್ಷರ ಅಕ್ಷರಕ್ಕೂ ಅದಕ್ಕೆ ಸಲ್ಲುವ ಬೆಲೆಯನ್ನು ಕೊಟ್ಟು ಶ್ರೀಮದ್ ರಾಮಾಯಣದಲ್ಲಿ ಹೇಳಿರುವಂತೆ ಅವಿಲಂಬತ ಮಧ್ರುವ ಮದ್ರುತಂ ಅಕ್ಷರ ಅಕ್ಷರಕ್ಕೂ ಬಿಡಿಸಿ ಆದರೆ ಎರಡಕ್ಕೂ ನಡುವೆ ಬಿಡುವಿಲ್ಲದಂತೆ ಧ್ವನಿಯನ್ನು ಭಾವಕ್ಕೆ ತಕ್ಕಂತೆ ಏರಿ ಸಿಳಿಸಿ ಅರ್ಥವು ಕೂಡಲೇ ಮನಸ್ಸಿಗೆ ಹೋಗುವಂತೆ ಓದಿದರು ಅದು ನಮಗೆ ಪಾಠ ಈ ಪಾಠವನ್ನು ನಾನು ಪೂರ್ತಿ ಕಲಿತೆ ಕಲಿತೇನೆಂದು ಹೇಳಲಾರೆ ಶಾಸ್ತ್ರಿಗಳು ಹಿಂದೂ ಹೈಸ್ಕೂಲಿನಲ್ಲಿ ಉಪಾಧ್ಯಾಯರಾಗಿದ್ದಾಗ ಮದರಾಸಿಗೆ ಮಾರ್ಕ್ ಹಂಟರ್ ಎಂಬ ಪ್ರಸಿದ್ಧ ಸಾಹಿತ್ಯ ವಿದ್ವಾಂಸ ಬಂದಿದ್ದ ಆತ ಇಂಗ್ಲಿಷ್ ಕಾವ್ಯ ವಾಚನ ಕ್ರಮದಲ್ಲಿಯೂ ಶೇಕ್ಸ್ಪಿಯರನ ನಾಟಕಗಳ ಅಭಿನಯದಲ್ಲಿಯೂ ನಿಪುಣ ಆತನಲ್ಲಿ ಶ್ರೀನಿವಾಸ ಶಾಸ್ತ್ರಿಗಳು ತರಬೇತಿ ಪಡೆದರಂತೆ ಆಗ ಅವರ ಜೊತೆಯಲ್ಲಿ ಬೆಂಗಳೂರಿನ ಕಡೆಕಡೆಗೆ ವಿದ್ಯಾ ಇಲಾಖೆಯ ಡೆಪ್ಯೂಟಿ ಡೈರೆಕ್ಟರ್ ಆದ ವೆಂಕಟರಾಮಯ್ಯನವರು ಸೇರಿದ್ದರು ಇಬ್ಬರು ಎಲ್ಟಿ ವ್ಯಾಸಂಗ ಮಾಡುತ್ತಿದ್ದರು ಹೀಗೆ ಪ್ರಾರಂಭವಾದ ಅವರ ಸ್ನೇಹ ಕಡೆಯವರೆಗೂ ಮಾಸದೇ ಒಂದೇ ರೀತಿ ಗಾಢವಾಗಿತ್ತು ಶಾಸ್ತ್ರಿಗಳಿಗೆ ಇಂಗ್ಲಿಷ್ ಸಾಹಿತ್ಯ ಪ್ರೇಮದ ಕಾರಣದಿಂದ ಗಾಢಸ್ನೇಹಿತರಾಗಿದ್ದ ಇನ್ನೊಬ್ಬರು ಬೆಂಗಳೂರಿನಲ್ಲಿ ಲಂಡನ್ ಮಿಷನ್ ಹೈಸ್ಕೂಲಿನ ಹೆಡ್ ಮಾಸ್ಟರ್ ಆಗಿದ್ದ ಕೆ ಚಾಮ್ ರಾಮಚಂದ್ರ ಟೀಚರ್ ಮ್ಯಾನೇಜರ್ ಪದ್ದತಿ ಶ್ರೀನಿವಾಸ ಶಾಸ್ತ್ರಿಗಳಿಗೆ ಮೊದಲು ಪ್ರಸಿದ್ಧಿ ಬಂದದ್ದು ಮದರಾಸಿನ ತಿರುವಳಿ ಕೇಣಿಯ ಕೇಣಿಯಲ್ಲಿರುವ ಹಿಂದೂ ಹೈಸ್ಕೂಲ್ ಸಂಸ್ಥೆಯ ಅಧ್ಯಕ್ಷರಾಗಿ ಅವರು ತೋರಿದ ವಿಚಕ್ಷಣೆಯಿಂದ ಮದರಾಸಿಗೆ ಬರುವುದಕ್ಕೆ ಮುಂಚೆ ಅವರು ಮಾಯಾವರ ಕುಂಭಕೋಣ ಮೊದಲಾದ ಸ್ಥಳಗಳಲ್ಲಿ ಉಪದ್ಯ ಉಪಾಧ್ಯಾಯರಾಗಿದ್ದರು ಆಗಿನ ವಿದ್ಯಾಸಂಸ್ಥೆಗಳ ಅವಸ್ಥೆಯನ್ನು ಅವರು ನನಗೆ ಒಂದು ಸಾರಿ ವರ್ಣಿಸಿದರು ಆಗ ಟೀಚರ್ ಮ್ಯಾನೇಜರ್ ಪದ್ಧತಿಯ ಸ್ಕೂಲುಗಳು ಸಾಮಾನ್ಯವಾಗಿದ್ದವು ಆ ಸ್ಕೂಲುಗಳು ಸರಕಾರಿಯವಲ್ಲ ಸರಕಾರದಿಂದ ಕೊಂಚ ಸಹಾಯ ಪಡೆಯುತ್ತಿದ್ದವು ಸ್ಕೂಲಿನ ಸಕಲ ವ್ಯವಹಾರವು ಮ್ಯಾನೇಜರದಾಗಿತ್ತು ಆ ಮ್ಯಾನೇಜರ್ ಎಂಬುವನೇ ಸ್ಕೂಲಿನ ಮಾಲೀಕ ಉಪಾಧ್ಯಾಯರುಗಳು ಆ ಮ್ಯಾನೇಜರ್ ಇಟ್ಟುಕೊಂಡ ಆಳುಗಳು ಆ ಆಳುಗಳಿಗೂ ಆ ಮ್ಯಾನೇಜರಿಗೂ ಆಗಾಗ ತಕರಾರು ಸಂಬಳ ವಿಷಯದಲ್ಲಿ ರಜಾ ವಿಷಯದಲ್ಲಿ ವೇಳಾ ಪಾಠಪಟ್ಟಿಯ ವಿಷಯದಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ವಿದ್ಯಾರ್ಥಿಗಳನ್ನು ಕ್ಲಾಸಿನಿಂದ ಕ್ಲಾಸ್ಗೆ ಪ್ರಮೋಷನ್ ಮಾಡುವ ವಿಷಯದಲ್ಲಿ ಉಪಾಧ್ಯಾಯನು ಪರೀಕ್ಷೆಯ ಫಲಿತಾಂಶವನ್ನ ಅನುಸರಿಸಿ ಪ್ರಮೋಷನ್ ಕೊಡತಕ್ಕದ್ದೆನ್ನುವನು ಮ್ಯಾನೇಜರ್ ಊರಿನ ಧನಿಕರು ಮುಂದಾಳುಗಳು ಅಧಿಕಾರಿಗಳು ತನಗೆ ಬೇಕಾದವರು ಇಂಥವರ ಮಕ್ಕಳುಗಳಿಗೆ ಪ್ರಮೋಷನ್ ಕೊಡತಕ್ಕದ್ದು ಎನ್ನುವನು ಹೀಗೆ ತಕರಾರು ನಡೆದು ಎಷ್ಟೋ ಸ್ಕೂಲುಗಳು ಮುಚ್ಚಿಹೋ ಮುಚ್ಚಿ ಹೋದವಂತೆ ಅನಂತರ ಬಂದದ್ದು ಟೀಚರ್ ಮ್ಯಾನೇಜರ್ ಪದ್ಧತಿ ಈ ಹೊಸ ಪದ್ದತಿಯಲ್ಲಿ ಮ್ಯಾನೇಜರ್ ಆದವನು ಉಪಾಧ್ಯಾಯನಾಗಿರಬೇಕು ಆದದ್ದರಿಂದ ಅವನೇ ಮುಖ್ಯೋಪಾಧ್ಯಾಯ ಈ ಪದ್ದತಿಯಲ್ಲಿ ಹಿಂದಿನಂತೆ ತಕರಾರುಗಳಿದ್ದದ್ದಲ್ಲದೆ ಈ ಮುಬ್ಬಾ ಈಗ ಮುಬ್ಬಾಗವಾಯಿತು ಒಂದು ಮುಖ್ಯೋಪಾಧ್ಯಾಯನ ಮ್ಯಾನೇಜರುತನ ಎರಡು ಆತನ ಮುಖ್ಯೋಪಾಧ್ಯಾಯತನ ಮೂರು ಮಿಕ್ಕ ಉಪಾಧ್ಯಾಯರ ಪಕ್ಷ ಈಗ ಮೇಷ್ಠರುಗಳಲ್ಲಿಯೇ ತಕರಾರು